ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚಾನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯನ ಮೋ ನಮಃ ಕೃಷ್ಣಾಯ ಯಾಧವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ ಇಲ್ಲಿ ತನಕ ಜೀವನಿತ್ಯ ಆಗಿರೋದ್ರಿಂದ ನೀನು ದುಃಖ ಪಡೋದಕ್ಕೆ ಕಾರಣ ಇಲ್ಲ ಅಂತ ಕೃಷ್ಣ ಪರಿಪರಿಯಾಗಿ ಅದನ್ನು ಅರ್ಜುನನಿಗೆ ಮನದಟ್ಟಾಗುವಂತೆ ಹೇಳಿದ ಅಷ್ಟೇ ಅಲ್ಲ ಇಂತಹ ಶ್ರೇಯಸ್ಕರವಾಗಿರ್ತಕ್ಕಂಥ ಯುದ್ಧದ ದಾರಿ ಏನಿದೆಯಲ್ಲ ನಿನ್ನ ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾಗಿರುವಂಥದ್ದು ತಾನಾಗೆ ಒದಗಿ ನೀನಾಗಿ ಅಪೇಕ್ಷೆ ಪಟ್ಟಿದ್ದಂಥದ್ದಲ್ಲ ಆದ್ದರಿಂದ ಇಂತಹ ಒಂದು ಪರ್ವಕಾಲದಲ್ಲಿ ನೀನು ನನಗೆ ನಡಕ ಆಗ್ತಾಯಿದೆ ಭಯ ಆಗ್ತಾಯಿದೆ ಯುದ್ಧ ನಾ ಮಾಡಲ್ಲ ಇತ್ಯಾದಿ ಎಲ್ಲ ಹೇಳುವಂಥದ್ದು ಸರಿಯಲ್ಲ ಅಂತ ಅರ್ಜುನಂಗೆ ಕೃಷ್ಣ ಹೇಳ್ತಾನೆ ಈ ಮುಂದಿನ ಶ್ಲೋಕಗಳು ಅದನ್ನು ಮುಂದುವರಿಸಿ ಹೇಳ್ತಾನೆ ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಂ ಅಪಾವೃತ ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ ಯದೃಚ್ಛಯ ಅಂದರೆ ಅನಾಯಾಸವಾಗಿ ಉಪಪನ್ನಂ ಒದಗಿ ಅಂದರೆ ದೈವೇಚ್ಛೆಯಿಂದ ಒದಗಿ ಬಂದಿರುವಂಥದ್ದು ಇದು ಒಂದು ಮಹಾಭಾಗ್ಯ ನಿನಗೆ ಒದಗಿ ಬಂದಿದೆ ಅಂತ ಅಪಾವೃತ ಪ್ರತಿಬಂಧಕವನ್ನು ಕಳೆದುಕೊಂಡಿರುವಂತಹ ಆ ಸ್ವರ್ಗದ ದ್ವಾರ ಅಥವಾ ಮಹಾದ್ವಾರ ಇದೆಯಲ್ಲ ಅಂಥದ್ದೇ ಯುದ್ಧ ಯಾವುದೇ ಪ್ರತಿಬಂಧಕ ಇಲ್ಲದೆ ಸ್ವರ್ಗಾದಿ ಲೋಕವನ್ನು ಹೊಂದುವಂಥ ಒಂದು ಸುಸಂದರ್ಭ ನಿನಗೆ ತಾನಾಗಿ ಬಂದದ್ದು ಬಯಸದೇ ಬಂದ ಭಾಗ್ಯ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಈ ಯುದ್ಧ ನಿನಗೆ ಪರಲೋಕದ ಸುಖಕ್ಕೆ ಕಾರಣ ಆಗತ್ತೆ ಅಂತ ಅಭಿಪ್ರಾಯ ಈ ದೃಶ್ಯ ಭಗವಂತನ ಪೂಜಾ ಅಥವಾ ಆರಾಧನಾ ರೂಪವಾಗಿ ಮತ್ತು ಸ್ವವಿಹಿತ ನಿನ್ನ ವರ್ಣಾಶ್ರಮಕ್ಕೆ ವಿಹಿತವಾಗಿರ್ತಕ್ಕಂತಹ ಕರ್ತವ್ಯ ಈ ರೀತಿಯಾಗಿ ಪ್ರಾಪ್ತಿಯಾಗಿರುವಂತಹ ಇಂತಹ ಯುದ್ಧವನ್ನು ಸುಖಿನಃ ಸುಖಕ್ಕೆ ಕಾರಣವಾಗುವಂತಹ ಸುಕೃತವುಳ್ಳ ಕ್ಷತ್ರಿಯರು ಆಗಿರ್ತಕ್ಕಂಥ ಎಲ್ ಎಲೈ ಅರ್ಜುನನೇ ಲಭಂತೆ ಈ ರೀತಿಯಾಗಿ ಹೊಂದುತ್ತಾರೆ ಅಥವಾ ಈ ರೀತಿಯಾಗಿರ್ತಕ್ಕಂಥ ಯುದ್ಧದ ಅವಕಾಶ ಯಾವ ಕ್ಷತ್ರಿಯರಿಗೆ ಒದಗಿ ಬರುತ್ತೋ ಅಂತಹವನು ಮಹಾಭಾಗ್ಯಶಾಲಿ ಅಂತ ಅರ್ಥ ಅಂತಹ ಮಹಾಭಾಗ್ಯಶಾಲಿಯಾಗಿದೆಯಾ ನೀನು ಬಯಸದೇ ಬಂದ ಭಾಗ್ಯ ಅದು ವರ್ಣಕ್ಕೆ ಆಶ್ರಮಕ್ಕೆ ವಿಹಿತವಾಗಿಯೂ ಇದೆ ಆಮೇಲೆ ಜೀವನಿತ್ಯಾಗಿದ್ದರಿಂದ ನಿನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾಪದ ಪ್ರಸಕ್ತಿಯೂ ಇಲ್ಲ ಗೆದ್ದರೆ ರಾಜ್ಯ ಲಾಭ ಸತ್ತರೆ ಸ್ವರ್ಗಾದಿ ಲೋಕಗಳ ಪ್ರಾಪ್ತಿ ಇಂತಹ ಒಂದು ಉತ್ಕೃಷ್ಟವಾಗಿರುವಂಥ ಪರ್ವಕಾಲ ಇದು ಅದರಿಂದ ಈ ಶ್ಲೋಕದ ಮೂಲಕ ಅರ್ಜುನ ಹಿಂದೆ ಮಾಡಿರ್ತಕ್ಕಂಥ ಆಕ್ಷೇಪ ನಮ್ಮ ಬಂಧುಗಳನ್ನು ಕೊಂದರೆ ನಮಗೇನು ತಾನೇ ಸುಖ ಸಿಗೋದಕ್ಕೆ ಸಾಧ್ಯ ಅಂತ ಏನು ಪ್ರಶ್ನೆ ಕೇಳಿದ್ನಲ್ಲ ಆ ಪ್ರಶ್ನೆಗೆ ಪರಿಹಾರವನ್ನು ಕೃಷ್ಣೆಯಲ್ಲಿ ಹೇಳಿದಂಥ ಆಯಿತು ಆದ್ದರಿಂದ ಯುದ್ಧ ತಾನಾಗಿ ಒದಗಿ ಬಂದಿರುವಂಥದ್ದು ನೀನು ಅಥವಾ ನಿನ್ನಂಥ ಕ್ಷತ್ರಿಯರು ಈ ರೀತಿಯ ಅವಕಾಶ ಸಿಕ್ಕಾಗ ಭಾಗ್ಯಶಾಲಿಗಳು ಅಂತೆಲ್ಲ ವಿವರಣೆ ಮಾಡಿದ ಮೇಲೆ ಅಕಸ್ಮಾತ್ ಯುದ್ಧವನ್ನ ಮಾಡದೇ ಹೋದರೆ ಅಂತ ಅರ್ಜುನ ಏನಾದರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಅನರ್ಥನೂ ಇದೆ ಅಂತ ಹೇಳ್ತಾ ನೀನು ಯುದ್ಧವನ್ನು ಮಾಡಲೇಬೇಕು ಅನ್ನೋದನ್ನು ಶ್ರೀಕೃಷ್ಣ ಮತ್ತೆ ಮುಂದಿನ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾನೆ ಅಥಚೇ ತ್ವಿಮ ಧರ್ಮ ಸಂಗ್ರಾಮ ಕರಿಷ್ಯಸಿ ತರ್ಮಂ ಕೀರ್ತಿಂಚಿತ್ಾಪಂ ಅವಾಪ್ಸಿ ಒಂದು ವೇಳೆ ಯುದ್ಧ ಅಕಾರಣೆ ನೀನು ಯುದ್ಧವನ್ನು ಮಾಡದೇ ಹೋದರೆ ಧರ್ಮ ಸಂಗ್ರಾಮಂ ಅಂದರೆ ಯಾವುದೋ ಯುದ್ಧದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಈ ಧರ್ಮಯುದ್ಧವನ್ನು ಮಾಡದೆ ಹೋದರೆ ನ ಕೇವಲ ಧರ್ಮಕೀರ್ತಿಯೋರ್ ಹಾನಿ ಕೇವಲ ಅಪಕೀರ್ತಿ ಮಾತ್ರ ಬರಂತೆ ಅಂತ ಅರ್ಥ ಅಲ್ಲ ಸ್ವವಿಹಿತ ಧರ್ಮತ್ಯಾಗ ಪಾಪಂಚ ವಾಪ್ಸಿಸಿ ವಿಹಿತ ಕರ್ಮ ತ್ಯಾಗದಿಂದ ನನಗೆ ಪಾಪವು ಕೂಡ ಬರ್ತಾ ಇದೆ ಆಗಲಿ ಅಪಕೀರ್ತಿ ಶಾಶ್ವತವಾದದ್ದು ಅದ ಬಂದ್ರೆ ಬರಲಿ ಅದರಿಂದ ಏನ್ಮಹ ಅಂತ ಏನಾರ ಹೇಳೋದಾದರೆ ಹೇಳ್ತೀನಿ ನೋಡು ಅಪಕೀರ್ತಿ ಬಗ್ಗೆ ಅದು ಬರುತ್ತೆ ಅಂಥೇಳಿ ಹಗುರವಾಗಿ ಮಾತಾಡ್ಬೇಡ ಜ್ಞಾನಿಗಳ ಮಾತು ಆ ವಿಚಾರದಲ್ಲಿ ಹೇಗಿದೆ ಅಂತ ಅರ್ಥ ಮಾಡಬೇಕು ಅಕೀರ್ತಿಂಚಾಪಿಭೂತಾನೆ ಕಥಯ್ಯಂತ ದೇಹವ್ಯಯಾಮ್ ಸಂಭಾವಿತಸ್ಯ ಚಾಕಿ ಅತಿರ್ ಮರಣಾದತಿರಿಚತಿ ಯಾರು ಜನಮನ್ನಣೆಯನ್ನು ಗಳಿಸಿರ್ತಾರೋ ಅಂಥವನಿಗೆ ಈ ಅಪಕೀರ್ತಿಯನ್ನು ಮರಣಕ್ಕಿಂತ ಹೆಚ್ಚು ಅರ್ಜುನ ನೀವೊಂದು ವೇಳೆ ಈ ಯುದ್ಧವನ್ನು ಮಾಡದೆ ಹೋದರೆ ಅಂದರೆ ನೀನಾಗಿ ಬಯಸಿ ಅವರ ಮೇಲೆ ಯುದ್ಧಕ್ಕೆ ಹೋಗ್ತಿರುವಂಥದ್ದಲ್ಲ ತಾನಾಗಿ ಒದಗಿ ಬಂದಿರುವಂತಹ ಇಂಥ ಸಂದರ್ಭವನ್ನು ಉಪಯೋಗ ಮಾಡಿಕೊಳ್ಳದೆ ಹೋದರೆ ನಿನಗೆ ಶಾಶ್ವತವಾಗಿರ್ತಕ್ಕಂಥ ಅಪಕೀರ್ತಿಯನ್ನು ಎಲ್ಲರೂ ನಿನ್ನ ಮೇಲೆ ಆರೋಪ ಮಾಡುತ್ತಾರೆ ಹೊರಿಸ್ತಾರೆ ಸಂಭಾವಿತ ಯಾರು ಜನಮಣ ಮನ್ನಣೆಯನ್ನು ಗಳಿಸ್ಕೊಂಡಿದ್ದಾರೆ ಪ್ರಸಿದ್ಧಿಗೆ ಬಂದಿರ್ತಾರೋ ಅವರಿಗೆ ಈ ಅಪಕೀರ್ತಿ ಅನ್ನೋದು ಮರಣಕ್ಕಿಂತ ಜಾಸ್ತಿ ದುಃಖ ಆಗತ್ತೆ ಸಂಭಾವಿತರು ಅಂದರೆ ತಿಳಿದವರು ಅವರು ಯಾವತ್ತೂ ಮರಣಕ್ಕೆ ಹೆದರೋದೇ ಇಲ್ಲ ಜೀವನ ಯಜ್ಞದ ಅವಕೃತ ಅಂತ ಅದನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ ಹೊರತು ಹೆದರೋದಿಲ್ಲ ಆದರೆ ಅಪಕೀರ್ತಿಗೆ ಅವರು ಹೆದರುತ್ತಾರೆ ಮರಣಕ್ಕಿಂತಲೂ ಹೆಚ್ಚು ಅವರು ಭಯಪಡುತ್ತಾರೆ ಅರ್ಜುನಂಗೆ ಹೇಳ್ತಾನೆ ನೀನು ಈ ವಿಚಾರದಲ್ಲಿ ಎಲ್ಲ ರೀತಿಯಿಂದಲೂ ಅದು ಇಂತಹ ಸಂದರ್ಭ ಎಲ್ಲರಿಗೂ ದೊರಕೋದಿಲ್ಲ ನೀನು ಮಹಾಭಾಗ್ಯಶಾಲಿ ಆದ್ದರಿಂದ ಯುದ್ಧವನ್ನು ಮಾಡಬೇಕು ಆಗ ಅರ್ಜುನ ಹೇಳ್ತಾನೆ ಒಂದು ವೇಳೆ ಯುದ್ಧದಿಂದ ಪರಾಂಮುಖನಾದರೆ ವಿಮುಖನಾದರೆ ಆವಾಗ ಅರ್ಜುನ ನಮ್ಮ ಮೇಲೆ ದಯೆಯಿಂದ ಅನುಕಂಪದಿಂದ ಯುದ್ಧದಿಂದ ಹಿಂದೆ ಹೋದ ಹಿನ್ನಡದ ಈ ರೀತಿಯಾಗಿ ನಮಗೆ ಕೀರ್ತಿಯೇ ಬರುತ್ತೆ ಅಂತ ನಾನಾ ರೀತಿಯಾಗಿ ವಾದವನ್ನು ಮಾಡ್ತಾನೆ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಪ್ರತಿಕ್ರಿಯೆಯನ್ನು ಈ ರೀತಿಯಾಗಿ ಹೇಳ್ತಾನೆ ಭಯಾದ್ರಣಾದುಪರ ತಂ ಮಂಸೆಯಂತೆ ಯಶಾಂಚತ್ವ ಬಹುಮತೋ ಭೂತ್ವಾ ಯಾಸ್ಸಿ ಲಾಘವಂ ಮಹಾರಥರು ನೀನು ಕಾರುಣ್ಯದಿಂದ ಯುದ್ಧವನ್ನು ಬಿಟ್ಟು ಹೋಗಿದ್ದೀಯಾ ಅಂತ ಈ ರೀತಿಯಾಗಿ ಅಂತಾರೆ ಅಂತ ತಿಳ್ಕೊಂಡಿದೆಯಲ್ಲ ಆ ರೀತಿ ಹೇಳೋದಿಲ್ಲ ಅದಕ್ಕೆ ಬದಲಾಗಿ ಪುಕ್ಕಲು ತನ್ನದಿಂದ ಹೆದರಿ ಓಡಿಬೋದ ಹೇಳಿ ಅಂತ ನಿನ್ನನ್ನು ಸಮಾಜ ಅಥವಾ ಜಗತ್ತು ಗುರುತಿಸತ್ತೆ ನೀನು ಅನ್ಕೊಂಡಂಗೆ ಕಾರುಣ್ಯದಿಂದ ಅನುಕಂಪದಿಂದ ಯುದ್ಧ ಮಾಡದೆ ಬಿಟ್ಟು ಹೋಗಿದ್ದಾರೆ ಅಂತ ಭಾವಿಸ್ತಾರೋರು ಅಂತ ಅಂದ್ಕೊಂಡಿದೆಯಲ್ಲ ಸರ್ವತಾ ಆ ರೀತಿ ಇಲ್ಲ ನಮ್ಮ ಜೊತೆ ಯುದ್ಧ ಮಾಡುವಂಥ ಧೈರ್ಯ ಇಲ್ಲ ಕುಕ್ಕಲುತನ ಹೇಡಿತನ ಇದೆ ಅದಕ್ಕೆ ಅವರು ಯುದ್ಧದಿಂದ ದೂರ ಹೋದ ಅಂತ ಇಷ್ಟೇ ಹೇಳ್ತಾರೆ ಅದು ನಿನಗೆ ಕೀರ್ತಿ ಅಲ್ಲ ಅಕೀರ್ತಿಕರವಾದದ್ದು ಅಪಕೀರ್ತಿಯದು ಇದರಿಂದಾಗಿ ಇಲ್ಲಿ ತನಕ ಯಾರ ಗೌರವಕ್ಕೆ ಪಾತ್ರನಾಗಿದೆಯೋ ಅವರ ಮುಂದೆ ಸಣ್ಣವನಾಗಿ ತೋರ್ತೀಯ ಕೀಳಾಗಿ ತೋರ್ಕೋತೀಯ ಅದನ್ನೇ ಮಂಸ್ಯಂತೆ ಈ ರೀತಿಯಾಗಿ ಅವರು ತಿಳ್ಕೊತಾರೆ ಇಲ್ಲಿ ಮಹಾರಥ ಯಾರು ಮಹಾರಥರು ಅಂದರೆ ಹಿಂದೆ ಒಂದನೇ ಅಧ್ಯಾಯದಲ್ಲಿ ಆರನೇ ಶ್ಲೋಕದಲ್ಲಿ ಹೇಳಿದ್ರು ಏಕೋ ಸಹಸ್ರಾಣ ಯೋಧ್ಯ ಸ ಶಸ್ತ್ರ ಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇ ಸ್ಮೃತ ಏಕೋದಶ ಸಹಸ್ರಾಂ ಯೋಧ್ಯ ಸ ಧನ್ವೀನಾಂ ಶಸ್ತ್ರಶಾಸ್ತ್ರ ಪ್ರವೀಣಶ್ ಮಹಾರಥ ಇ ಸ್ಮೃತ ಮಹಾಭಾರತ ಉದ್ಯೋಗ ಪರ್ವದಲ್ಲಿ ಮಹಾರಥರು ಅಂತಾದರೆ ಯಾರು ಅನ್ನೋದನ್ನು ಡೆಫಿನಿಷನಲ್ಲಿ ತಿಳಿಸ್ತಾರೆ ಮಹಾರಥ ಅಂತ ಹೇಳಿದ್ರೆ ಏಕಾಂಗಿಯಾಗಿ ಹತ್ತು ಸಾವಿರ ಧನುರ್ಧಾರಿಗಳ ಜೊತೆಯಲ್ಲಿ ಹೋರಾಡಲಿಕ್ಕೆ ಸಾಮರ್ಥ್ಯ ಇರುವಂಥವನು ಜೊತೆಗೆ ಶಸ್ತ್ರ ಅಸ್ತ್ರ ಶಾಸ್ತ್ರ ಎಲ್ಲ ಪ್ರಾವೀಣ್ಯವನ್ನು ಕೂಡ ಪಡೆದವನು ಅಂಥೇಳಿ ಉದ್ಯೋಗ ಪರ್ವದಲ್ಲಿ ವೇದವ್ಯಾಸದೇವರು ತಿಳಿಸ್ಕೊಡ್ತಾರೆ ನಾನು ಭಯದಿಂದಲೇ ಯುದ್ಧವನ್ನು ಬಿಟ್ಟೆ ಅಂತ ಮಹಾರಥಿಕರು ತಿಳ್ಕೊಳ್ಳಿ ಹಾಗು ಅವ್ರು ಅದರಿಂದ ನನಗೇನು ನಷ್ಟ ಆಗತ್ತೆ ಈ ರೀತಿಯಾಗಿ ಅರ್ಜುನ ಕೃಷ್ಣನ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ ಅದಕ್ಕೆ ಉತ್ತರಾರ್ಧದಲ್ಲಿ ಯೇಷಾಮ್ ಚತ್ವ ಯೇಶ್ ಅಂದರೆ ಯಾವ ಮಹಾರಥಿಕರಿಗೆ ಈ ಹಿಂದೆ ನೀನು ಬಹುಮಾನ ಪಾತ್ರನಾಗಿದ್ಯೋ ಪ್ರೀತ್ಯಾಸ್ಪದನಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದೀಯೋ ಅವರ ಮುಂದೆಯೇ ನೀನು ಚಿಕ್ಕವನಾಗ್ತಾ ಅಂತ ಅರ್ಥ ಆಗ ಅರ್ಜುನ ಕೇಳ್ತಾನೆ ಇರಲಿ ಅವ್ರು ಹಾಗೆ ಅಂದ್ಕೊಳ್ಳಿ ನನ್ನ ಬಗ್ಗೆ ಅದರಿಂದ ನನಗೇನ್ ನಷ್ಟ ಅಂದರೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾನೆ ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತ ತವಾಹಿ ನಿಂದಂತಸ್ತವ ಸಾಮರ್ಥ್ಯ ತಥೋ ದುಃಖತರಂನು ಕಿಂ ನೀನು ಅವರ ಮುಂದೆ ಅಲ್ಪನಾಗೋದು ಅಥವಾ ಕೀಳಾಗಿ ಕಾಣೋದು ಅಂತ ಅಲ್ಲ ತವಹ ಆಹಿತ ನಿನ್ನ ಶತ್ರುಗಳು ಅವಾಚ್ಯವಾದ ಹೇಳಬಾರದು ಅನೇಕ ಮಾತುಗಳನ್ನು ಹೇಳ್ತಾರೆ ಅವರು ಸುಮ್ಮನೆ ಇರೋದಿಲ್ಲ ತತಃ ಶತ್ರುಗಳು ಮಾಡಿರ್ತಕ್ಕಂಥ ನಿಂದೆಯನ್ನು ಕೇಳೋದಕ್ಕಿಂತ ದುಃಖ ತರಂ ಹೆಚ್ಚಿನ ದುಃಖ ಕಿಮ್ನು ಏನು ತಾನೇ ಇರೋದಕ್ಕೆ ಸಾಧ್ಯ ಅದಕ್ಕಿಂತ ಹೆಚ್ಚಿನದು ಇನ್ನೇನೂ ಇಲ್ಲ ಶತ್ರುಗಳ ಬಾಯಲ್ಲಿ ಮನಸ್ಸಿಗೆ ಬಂದಂತೆ ನಮ್ಮ ಮೇಲೆ ಮಾತಾಡೋದನ್ನು ಕೇಳೋದಕ್ಕಿಂತ ಅದಕ್ಕಿಂತ ದುಃಖಕರವಾಗಿರ್ತಕ್ಕಂಥ ಸಂಗತಿ ಮತ್ತೊಂದು ಇಲ್ಲ ನಿನಗೆ ನೀನು ಶತ್ರುಗಳು ಆಡಬಾರದ ಮಾತುಗಳನ್ನೆಲ್ಲ ಆಡ್ತಾರೆ ನಿನ್ನ ಸಾಮರ್ಥ್ಯವನ್ನು ಹೀಗಳಿತಾರೆ ನಿಂದನೆ ಮಾಡ್ತಾರೆ ನಾನಾ ರೀತಿಯಾಗಿ ಟೀಕಾ ಟಿಪ್ಪಣಿ ಎಲ್ಲ ಮಾಡ್ತಾರೆ ಅದಕ್ಕಿಂತ ಹೆಚ್ಚಿನ ದುಃಖ ಅನ್ನೋದು ಇನ್ನೇನಿದೆ ಈ ಹಿಂದೆ ಅರ್ಜುನ ಯುದ್ಧದಲ್ಲಿ ನಾವು ಗೆಲ್ತೀವೋ ಅವರೇ ಗೆಲ್ತಾರೋ ಯಾರಿಗೊತ್ತು ಯುದ್ಧ ಆದಮೇಲೆ ಗೆಲುವು ಯಾರಿಗೆ ಅನ್ನೋದು ಗೊತ್ತಾಗೋದಿಲ್ಲ ಈ ರೀತಿಯಾಗಿರ್ತಕ್ಕಂಥ ಸಂಶಯದಿಂದ ಪ್ರಶ್ನೆ ಮಾಡಿದ್ದ ಅದಕ್ಕೆ ಶ್ರೀಕೃಷ್ಣ ಗೆಲುವು ಅಥವಾ ಸೋಲು ಏನೇ ಆದರೂ ನಿನಗೇನೂ ಹಾನಿ ಅನ್ನೋದಾಗೋದಿಲ್ಲ ಅಂತ ಈ ಮುಂದಿನ ಶ್ಲೋಕದಲ್ಲಿ ಉತ್ತರವನ್ನು ಕೊಡ್ತಾನೆ ಹಥೋವಾ ಪ್ರಾಪ್ಸಿ ಸ್ವರ್ಗಂ ಜಿತ್ವಾ ವೊಕ್ಷಸೆ ಮಹಿಂ ತಸ್ಮಾದ ಉತ್ತಿಷ್ಟ ಯುದ್ಧಾಯ ಕೃತನಿಶ್ಚಯ ಕೌಂತೆಯ್ಯ ನೀನು ಕುಂತೀಪುತ್ರ ನೀನು ವೀರ ಮಾತೆಯ ಪುತ್ರ ನೀನು ಆಗಿದ್ರೆ ನಿನಗಿಷ್ಟೆಲ್ಲ ನಾನು ಹೇಳಲಿಕ್ಕೆ ಬರ್ತಿದ್ದಿಲ್ಲ ವೀರಮಾತೆಯಾಗಿರ್ತಕ್ಕಂಥ ದಿಟ್ಟ ಮಹಿಳೆ ಕ್ಷಾತ್ರಧರ್ಮವನ್ನು ಪರಿಪಾಲನೆ ಮಾಡಿರ್ತಕ್ಕಂಥವಳು ಅವಳ ಪುತ್ರನಾಗಿರ್ತಕ್ಕಂಥವನ್ನೇನು ಯುದ್ಧದಲ್ಲಿ ಸತ್ರ ನಿನಗೆ ಸ್ವರ್ಗ ಸಿಗತ್ತೆ ಗೆದ್ದ್ರೆ ರಾಜ್ಯ ಸಿಗತ್ತೆ ಆದ್ದರಿಂದ ಯುದ್ಧ ಮಾಡೋದಕ್ಕೆ ನಿರ್ಧಾರ ಮಾಡಿ ಶೀಘ್ರದಲ್ಲಿ ಉತ್ತಿಷ್ಟ ಇಲ್ಲಿ ಗೆದ್ದರ ರಾಜ್ಯ ಅಂದರೆ ರಾಜ್ಯಭಾರ ಮಾಡಿ ಮುಗಿದ ಮೇಲೆ ಸ್ವರ್ಗವೂ ಪ್ರಾಪ್ತಿ ಆಗತ್ತೆ ಅಂತ ಅರ್ಥ ರಾಜ್ಯ ಮಾತ್ರ ಸಿಗತ್ತೆ ಸ್ವರ್ಗ ಸಿಗಲ್ಲ ಅಂತಲ್ಲ ಮೊದಲಿಗೆ ರಾಜ್ಯಲಕ್ಷ್ಮಿಯ ಪ್ರಾಪ್ತಿ ರಾಜ್ಯಭಾರದ ಜವಾಬ್ದಾರಿಯೆಲ್ಲ ಮುಗಿದ ನಂತರ ಸ್ವರ್ಗವೂ ಕೂಡ ಕಾಲಾಂತರದಲ್ಲಿ ನಿನಗೆ ಪ್ರಾಪ್ತಿಯಾಗತ್ತೆ ಅಂತ ಅರ್ಥ ಅದಕ್ಕೆ ಏ ಯುದ್ಧ ಪ್ರದನೇಶು ಶೂರಾಸೋ ಏ ತನು ಏವ ಎ ಸಹಸ್ರ ದಕ್ಷಿಣಿ ದೇವಾ ಗಚ್ಚತಾ ಈ ಶ್ರುತಿವಾಕ್ಯದ ಅರ್ಥ ಅಂದರೆ ಯಾವ ಧೀರ ಪ್ರಧನೇಶು ಯುದ್ಧಗಳಲ್ಲಿ ಹೋರಾಡ್ತಾನೋ ಹೋರಾಡಿ ಮರಣವನ್ನು ಹೊಂದುತ್ತಾನೋ ಅದೇ ರೀತಿಯಲ್ಲಿ ಯಾರು ಸಾವಿರ ಸಂಖ್ಯೆಯಲ್ಲಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡ್ತಾರೋ ಅವರನ್ನೇ ಗತಿಸಿದ ಸತ್ತ ವ್ಯಕ್ತಿ ಹಿಂಬಾಲಿಸ್ತಾನೆ ಇದು ಸ್ವರ್ಗವನ್ನ ಯಾರು ಸತ್ತವರು ಇರ್ತಾರಲ್ಲೋ ಅವರನ್ನ ಸ್ವರ್ಗವನ್ನು ಸೇರಿಸಲಿಕ್ಕೆ ಯಮನಲ್ಲೇ ಪ್ರಾರ್ಥನೆ ಮಾಡಿರ್ತಕ್ಕಂಥ ಋಗ್ವೇದದ ಒಂದು ವಾಕ್ಯ ಈ ವೇದಮಂತ್ರದಲ್ಲಿ ಏ ಯುದ್ಧ ತಾನ್ ಪ್ರೇತ ಗಚ್ಚತ ಅನ್ನುವ ಯುದ್ಧದಲ್ಲಿ ಶೂರರು ಗೆದ್ರೆ ಸ್ವರ್ಗವು ಪ್ರಾಪ್ತಿಯಾಗತ್ತೆ ಅಂತ ಹೇಳಿದ್ದಾರೆ ಹೀಗೆ ಈ ಧರ್ಮ ಯುದ್ಧದಲ್ಲಿ ನೀನು ಸೋತರು ಗೆದ್ರು ಎರಡು ಪಕ್ಷಗಳಲ್ಲೂ ಕೂಡ ಸಾಫಲ್ಯ ಅನ್ನೋದಿದೆ ನಿಮ್ದು ಯಾವುದೂ ಪ್ರಯತ್ನಕ್ಕೆ ಅರ್ಥ ಆಗೋದಿಲ್ಲ ಅದರಿಂದ ಯುದ್ಧಕ್ಕೆ ನಿರ್ಧಾರ ಮಾಡಿ ನೀನು ಸಿದ್ಧ ಇದು ನನ್ನ ಮಾತಿನ ಅಭಿಪ್ರಾಯ ಇದೇ ತಾತ್ಪರ್ಯ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಅರ್ಜುನ ಹಿಂದೆ ಒಂದನೇ ಅಧ್ಯಾಯದಲ್ಲಿ ಧಾತಾರಾಷ್ಟ್ರಾನ್ನಿ ಹತ್ಯ ಪಾಪಮೇವ ಆಶಯೇ ಅಸ್ಮಾನ್ ನಮಗೆ ಪಾಪನೇ ಬರ್ತಾ ಇದೆ ಅಂಥೇಳಿ ದುಃಖಪಟ್ಟಿದ್ದ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ ಸುಖ ದುಃಖ ಸಮ ಸಮಯ ಕೃತ್ವ ಲಾಭ ಲಾಭೋ ಜಯ ಜಯೌ ತಥೋ ಯುದ್ಧಾಯ ಯುಜಸ್ವ ನೈವಂ ಪಾಪಂ ಅವಾಪ್ಸಿ ಸುಖ ದುಃಖ ಲಾಭ ನಷ್ಟ ಸೋಲು ಇವುಗಳೆಲ್ಲವೂ ಕೂಡ ಜೊತೆ ಜೊತೆಯಾಗಿ ಬರುವಂಥದ್ದು ಇವುಗಳನ್ನು ಸಮಾನವಾಗಿ ಕಂಡು ನೀನು ಯುದ್ಧಕ್ಕೆ ಸಿದ್ಧನಾಗಬೇಕು ಈ ಸ್ವಕರ್ಮ ಅಂದರೆ ಸ್ವಿ ಸ್ವವಿಹಿತ ವೃತ್ತಿಯ ಭಗವದ ಆರಾಧನಾ ಅನ್ನೋ ಅನುಷ್ಠಾನದಿಂದ ನಿನಗೆ ಪಾಪ ಅನ್ನೋದು ಬರೋದೇ ಇಲ್ಲ ಇಲ್ಲಿ ಒಂದು ಸಂಶಯ ಬರ್ತಾ ಇದೆ ಸುಖ ದುಃಖ ಸಮಯ ಕೃತ್ವ ಅಂತ ಕೇಳಿದ್ರೆ ಸುಖ ಇಸಿ ಸುಖ ಇಸಿಕೊಟ್ಟು ದುಃಖ ಅಂತ ಮಾಡ್ಬೇಕಂತ ಕೇಳಿದ್ರೆ ಆ ರೀತಿ ಅಲ್ಲ ಸುಖ ದುಃಖ ಸಮಯ ಕೃತ್ವ ಅಂದರೆ ಸುಖ ಈಸ್ ಈಕ್ವಲ್ ಟು ದುಃಖ ಅಂತ ಅರ್ಥ ಮಾಡಬಾರ್ದು ಹೇಗೆ ದುಃಖ ಪರಿತ್ಯಾಗಕ್ಕೆ ಅರ್ಹವೋ ಅದು ನಮಗೆ ಬೇಡಬಾರದ್ದು ಅದೇ ರೀತಿಯಾಗಿ ವಿಷಯಜನ್ಯವಾಗಿರ್ತಕ್ಕಂಥ ಸುಖವೂ ಕೂಡ ನಮಗೆ ಬೇಡ ಹೀಗೆ ಸುಖ ಮತ್ತೆ ದುಃಖಗಳಲ್ಲಿ ಇದು ಬೇಡ ಅನ್ನೋ ಸಮಾನ ಭಾವನೆಯನ್ನ ನೀನು ಹೊಂದು ಅಂತ ಈ ರೀತಿಯಾಗಿ ಅರ್ಥ ಮಾಡಬೇಕು ಅದೇ ರೀತಿಯಾಗಿ ಲಾಭ ಅಲಾಭ ಜೊತೆಗೆ ಸಮಾನ ಶಬ್ದವನ್ನು ಅನ್ವಯ ಮಾಡ್ಕೋಬೇಕು ನಷ್ಟದಂತೆ ಲಾಭವೂ ಕೂಡ ನನಗೆ ಬೇಕಾಗಿಲ್ಲ ಜಯ ಅಪಜಯ ಅದು ಬೇಕಾಗಿಲ್ಲ ಒಟ್ಟಿನಲ್ಲಿ ಸುಖಾದಿಗಳ ಆಸೆಯನ್ನು ಬಿಟ್ಟು ಅಂದರೆ ತ್ಯಾಗ ಮಾಡಿ ಭಗವಂತನ ಆರಾಧನಾ ರೂಪವಾಗಿರ್ತಕ್ಕಂಥ ಈ ಯುದ್ಧವನ್ನು ನಿನ್ನ ಕರ್ತವ್ಯ ಅಂತ ತಿಳಿದು ಯುಂಚಸ್ವ ನೀನು ನಿನ್ನನ್ನು ಯುದ್ಧದಲ್ಲಿ ಆ ಧರ್ಮ ಯುದ್ಧದಲ್ಲಿ ತೊಡಗಿಸ್ಕೋ ತತಃ ದೇವರಲ್ಲಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ವಿಹಿತ ಕರ್ಮ ನಿನ್ನ ವರ್ಣ ಮತ್ತು ಆಶ್ರಮಕ್ಕೆ ಹೇಳಲ್ಪಟ್ಟಿರ್ತಕ್ಕಂಥ ಕರ್ಮ ಅದನ್ನು ನೀನು ಮಾಡೋದ್ರಿಂದ ಸರ್ವಥ ಪಾಪ ಅನ್ನೋದು ಬರೋದಿಲ್ಲ ಅಷ್ಟೇ ಅಲ್ಲ ಬರೀ ಪಾಪ ಬರಲ್ಲ ಅನ್ನೋದು ಅಲ್ಲ ನೀನು ಯುದ್ಧದಲ್ಲಿ ನೀನು ಅದನ್ನು ಭಗವಂತನ ಆರಾಧನಾ ರೂಪವಾಗಿ ಮಾಡೋದರಿಂದ ಪುಣ್ಯವೇ ಬರ್ತಾ ಇದೆ ಅಂತ ಶ್ರೀಕೃಷ್ಣನಲ್ಲಿ ಹೇಳ್ತಾನೆ ಈ ಎರಡನೇ ಅಧ್ಯಾಯದಲ್ಲಿ ಹನ್ನೆರಡನೇ ಶ್ಲೋಕ ನತ್ವೇ ವಾಹಂ ಚಾತು ಇತ್ಯಾದಿ ಅಲ್ಲಿಂದ ಇಲ್ಲಿವರೆಗೆ ಮಾಡಿರ್ತಕ್ಕಂಥ ಉಪದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಉಪಸಂಹಾರ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಜ್ಞಾನ ಸಾಧನದ ವಿಚಾರವನ್ನು ನಿರೂಪಣೆ ಮಾಡ್ತಾ ಹೋಗ್ತಾನೆ ಏನಾ ತೇ ಬಿಖ್ಯೆ ಬುದ್ಧಿರ್ಯೋಗೇ ದ್ವಿಮಾಂಶುಣು ಬುದ್ಧಾಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧಂ ಪ್ರಾಸ್ಯಸಿ ಅರ್ಜುನ ಇಲ್ಲಿತನಕ ತನಕ ಜೀವ ಮತ್ತು ಪರಮಾತ್ಮ ಸರಿಯಾಗಿರುವಂತಹ ನಿಶ್ಚಯ ಜ್ಞಾನ ಬರಲಿಕ್ಕೆ ಕೆಲವು ಮಾತುಗಳನ್ನಷ್ಟ ನಿನಗೆ ಉಪದೇಶ ಮಾಡಿದ್ದೀನಿ ಮುಂದೆ ಆ ಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ಸಾಧನವನ್ನು ಹೇಳಿದ್ದೀನಿ ಕೇಳು ಆ ಎಲ್ಲ ಜ್ಞಾನ ಸಾಧನಗಳನ್ನು ತಿಳ್ಕೊಂಡು ನೀನು ಅದರಂತೆ ನಡ್ಕೊಂಡ್ರೆ ದೇವರ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ಈ ಜನನ ಮರಣರೂಪವಾಗಿರ್ತಕ್ಕಂಥ ಸಂಸಾರದ ದುಃಖವನ್ನು ಕಳ್ಕೊಂಡು ಮೋಕ್ಷವನ್ನ ಪಡಿತೀಯ ಇಲ್ಲಿ ಸಾಂಖ್ಯ ಅನ್ನೋ ಶಬ್ದಕ್ಕೆ ಜೀವ ಮತ್ತು ಪರಮಾತ್ಮನ ಜ್ಞಾನ ಅಂತ ಅರ್ಥ ಜೀವ ಮತ್ತು ಪರಮಾತ್ಮ ಇಬ್ಬರನ್ನೂ ಹೇಳೋದಕ್ಕೆ ಹಿಂದೆ ನತ್ವೇವಾಹಂ ಅನ್ನೋ ಶ್ಲೋಕದಲ್ಲಿ ಜೀವನ ನಿತ್ಯತ್ವವನ್ನು ಸಮರ್ಥನೆ ಮಾಡೋದಕ್ಕಾಗಿ ನತ್ವೇವಾಹಂ ಅಂತ ಭಗವಂತನನ್ನು ಕೂಡಲ್ಲಿ ತಗೊಂಡಿದ್ದಾರೆ ನದ್ಗೊಂ ನೇಮೆ ಈ ಶ್ಲೋಕದಲ್ಲಿ ನೀನು ಇವರು ಅಂಥೇಳಿ ಜೀವನನ್ನು ಮುಖ್ಯವಾಗಿ ಎಲ್ಲಿ ಹೇಳಲ್ಪಟ್ಟಿದೆ ಆದ್ದರಿಂದ ಅದೇ ರೀತಿಯಾಗಿ ಇಲ್ಲೂ ಕೂಡ ಸಾಂಖ್ಯ ಅನ್ನೋ ಶಬ್ದದಿಂದ ಜೀವ ಮತ್ತು ಪರಮಾತ್ಮ ಇವರಿಬ್ಬರ ಜ್ಞಾನ ಅಂತ ತಿಳಿಸ್ತಾರೆ ಬುದ್ಧಿ ಅಂದರೆ ಜ್ಞಾನಕ್ಕೆ ಕಾರಣವಾಗಿರುವಂಥದ್ದು ಬುದ್ಧಿ ಯುಜ್ಯತೆ ಅನೇನೆ ಇತಿ ಯೋಗ ಯೋಗ ಶಬ್ದಕ್ಕೆ ಜ್ಞಾನ ರೂಪವಾಗಿರ್ತಕ್ಕಂಥ ಫಲಪ್ರಾಪ್ತಿಗೆ ಕಾರಣವಾದ ಸಾಧನ ಅಂತ ಅರ್ಥ ಅಭಿಹಿತ ಅಂದರೆ ಉಕ್ತ ಹೇಳಲ್ಪಟ್ಟ ಒಟ್ಟಿನಲ್ಲಿ ಎಲೈ ಪ್ರಾರ್ಥನೆ ಸಾಂಕೆ ಜೀವ ಈಶ್ವರ ಸ್ವರೂಪ ಜ್ಞಾನದ ಬಗ್ಗೆ ಅರ್ಥಾತ್ ಅವರಿಬ್ಬರ ಬಗ್ಗೆ ಜ್ಞಾನ ಬರಲಿಕ್ಕೆ ಬೇಕಾಗಿರುವಂತಾ ಏಷಾ ಅಲ್ಲಿಂದ ಪ್ರಾರಂಭ ಮಾಡಿ ದೇಹಿ ನಿತ್ಯಮೋಯಂ ಅಲ್ಲಿವರೆಗೆ ಬುದ್ಧಿ ಅವರಿಬ್ಬರ ಅಂದರೆ ಜೀವ ಮತ್ತು ಈಶ್ವರ ಸ್ವರೂಪ ಜ್ಞಾನಕ್ಕೆ ಕಾರಣವಾದ ಮಾತುಗಳನ್ನು ತೇ ನಿನಗೆ ಅಭಿಹಿತ ನನ್ನಿಂದ ಇದುವರೆಗೆ ಹೇಳಲ್ಪಟ್ಟಿದೆ ಯೋಗ ಅಂದರೆ ಜೀವೇಶ್ವರರ ಸ್ವರೂಪ ಜ್ಞಾನ ಬರಲಿಕ್ಕೆ ಬೇಕಾಗಿರುವಂತ ಸಾಧನಗಳ ಬಗ್ಗೆ ಅರ್ಥಾತ್ ಜ್ಞಾನ ಸಾಧನದ ಪರಿಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ಇಮಾಮ್ ಮುಂದೆ ತ್ರೈಗುಣ್ಯ ವಿಷಯ ಅನ್ನೋ ಶ್ಲೋಕದಿಂದ ಆರಂಭ ಮಾಡಿ ಆರನೇ ಅಧ್ಯಾಯ ಮುಗಿಯೋ ತನಕ ಬುದ್ಧಿ ಅಂದರೆ ಮಾತುಗಳನ್ನು ಶುಣು ನೀನು ಕೇಳು ಅಂದರೆ ಆ ವಿಷಯದಲ್ಲಿ ಶ್ರದ್ಧೆಯನ್ನು ಬೆಳೆಸ್ಕೋ ಸುಡು ಶುತ್ವ ಅನುಷ್ಠಾನಮ ಕೊ ಅಂತ ಈ ರೀತಿಯಾಗಿ ಕೃಷ್ಣ ತಿಳಿಸ್ತಾನೆ ಜೀವ ಈಶ್ವರನನ್ನು ತಿಳಿಸುವಂತಹ ಸಂದಿಗ್ಧದ ಮಾತುಗಳನ್ನು ಮಾತ್ರ ನಾನು ಹೇಳ್ತಾ ಇಲ್ಲ ಅವರ ಸ್ವರೂಪ ಜ್ಞಾನ ಸರಿಯಾಗಿ ಬರಬೇಕು ನಿನಗೆ ನಿಶ್ಚಯ ಜ್ಞಾನ ಬರಲಿಕ್ಕೆ ಬೇಕಾಗಿರಬೇಕು ಅಂತ ಸ್ಪಷ್ಟವಾದ ಮಾತುಗಳನ್ನೇ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಮುಂದೆ ಈ ವಿಚಾರದಲ್ಲಿ ನಿನಗೆ ಆಸಕ್ತಿ ಅಥವಾ ಅಭಿರುಚಿಯನ್ನು ಹುಟ್ಟಿಸ್ಲಿಕ್ಕೆ ಯೋಗದ ಬಗ್ಗೆ ಪ್ರಶಂಸನೆಯನ್ನು ಕೂಡ ಮಾಡಿದ್ದೀನಿ ಯೋಗ ಅಂದರೆ ಜ್ಞಾನ ಸಾಧನದ ಉಪಾಯ ಅಂತ ಅರ್ಥ ಮಯ ನನ್ನ ಮಾತುಗಳಿಂದ ಉಂಟಾಗಿರ್ತಕ್ಕಂಥ ಬುದ್ಧ್ಯ ಜ್ಞಾನ ಸಾಧನದ ತಿಳುವಳಿಕೆಯನ್ನು ಪಡ್ಕೊಂಡು ಅದರಂತೆ ಅನುಷ್ಠಾನವನ್ನು ಮಾಡಿ ಬಿಂಬರೂಪಿ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ಕರ್ಮ ಬಂಧ ಸಂಸಾರ ಬಂಧನವನ್ನು ಪ್ರಹಾಸಿಸಿ ಪೂರ್ಣವಾಗಿ ಕಳ್ಕೋತೀಯ ಆದ್ದರಿಂದ ಆಸಕ್ತಿಯೇ ಪಾಪದ ಮೂಲ ಅನ್ನೋ ವಿಚಾರದ ತಾತ್ಪರ್ಯವನ್ನು ಹೇಳ್ತಾರೆ ಶ್ರೀಕೃಷ್ಣ ಇಲ್ಲಿ ತನಕ ನಾನಾ ರೀತಿಯಿಂದ ಅಭಿಮಾನ ತ್ಯಾಗದ ಉಪದೇಶಗಳನ್ನೆಲ್ಲ ಕೊಟ್ಟು ವ್ಯಾಮೋಹದಿಂದ ಜನ್ಯವಾಗಿರ್ತಕ್ಕಂಥ ದುಃಖದ ಅಭಾರವನ್ನು ಕಡಿಮೆ ಮಾಡಿದರೂ ಅರ್ಜುನನಿಗೆ ಪಾಪದ ಭೀತಿ ಅಥವಾ ಭಯ ಅನ್ನೋದು ಇನ್ನೂ ಪೂರ್ಣವಾಗಿ ಮಾಸಿಲ್ಲ ಹೋಗಿಲ್ಲ ಆ ಭೀತಿಯನ್ನು ಪರಿಪೂರ್ಣವಾಗಿ ನಿರಸನ ಆಗಬೇಕು ಇನ್ನೂ ಇಷ್ಟು ಹಾಗೆ ಉಳ್ಕೊಂಡಿದೆ ಬಂಧುಗಳು ಗುರು ಹಿರಿಯರ ಜ್ಞಾನಿಗಳ ಹಿಂಸೆಯಿಂದ ಪಾಪ ಆಗತ್ತೆ ಅನ್ನೋ ಸಂಶಯ ಅರ್ಜುನನಲ್ಲಿ ಬಲವಾಗಿ ನೋಡಿಕೊಂಡೇ ಇದೆ ಇದು ಧರ್ಮಯುದ್ಧವೇ ಆಗಿದ್ದು ಪುಣ್ಯಕರವೇ ಆಗಿದ್ದರೂ ಕೂಡ ಇದರ ಜೊತೆಗೆ ಅನೇಕ ಪಾಪ ಕಾರ್ಯಗಳು ಕೂಡ ಸಂಭವಿಸುತ್ತೆ ಎಲ್ಲ ಅಧರ್ಮ ಕೃತ್ಯಗಳಿಂದ ಪರಲೋಕದಲ್ಲಿ ದುಃಖವನ್ನು ಅನುಭವಿಸಬೇಕಾಗತ್ತೆ ಇದು ಅರ್ಜುನನ ವಿಚಾರ ಹೀಗೆ ಸುಖ ದುಃಖಗಳಿಗೆ ಎರಡಕ್ಕೂ ಕಾರಣವಾಗಿರ್ತಕ್ಕಂಥ ಧರ್ಮ ಮತ್ತೆ ಅಧರ್ಮದಿಂದ ಮಿಶ್ರವಾಗಿರ್ತಕ್ಕಂಥ ಈ ಯುದ್ಧಕ್ಕಿಂತ ಕೇವಲ ಧರ್ಮಕಾರಕವಾಗಿರ್ತಕ್ಕಂಥ ಪಾಪದ ಸೋಂಕು ಕಿಂಚಿತ್ತೂ ಇಲ್ಲದೇ ಇರುವಂಥ ಸನ್ಯಾಸ ಧರ್ಮನೇ ಶ್ರೇಷ್ಠ ಅಲ್ವಾ ಇದು ಅರ್ಜುನನ ಪ್ರಶ್ನೆ ಈ ಎಲ್ಲ ಕರ್ಮಗಳನ್ನು ತ್ಯಾಗ ಮಾಡಿ ಅರಣ್ಯಕ್ಕೆ ಹೋಗಿ ವನವಾಸ ಮಾಡಿ ಸನ್ಯಾಸ ವೃತ್ತಿ ಅಥವಾ ಮುನಿವೃತ್ತಿಯನ್ನು ಯಾಕೆ ಸ್ವೀಕಾರ ಮಾಡಬಾರ್ದು ಈ ರೀತಿಯಾಗಿರುವಂಥ ಸಂಶಯ ಅರ್ಜುನನ ಮನಸ್ಸಿನಲ್ಲಿ ಇನ್ನೂ ಉಳ್ಕೊಂಡೇ ಅದನ್ನ ಪರಿಹಾರ ಮಾಡಲಿಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಇನ್ನೊಂದು ರೀತಿಯಿಂದ ಮುಂದೆ ನಿಷ್ಕಾಮ ಕರ್ಮ ಅಥವಾ ಭಾಗವತದ ಸಂದೇಶವನ್ನು ಉಪದೇಶ ಮಾಡ್ತಾನೆ ಹೇಗೆ ಅಭಿಮಾನವೇ ದುಃಖದ ಮೂಲ ಆಗಿದೆಯೋ ಅಭಿಮಾನವನ್ನು ತ್ಯಾಗ ಮಾಡೋದ್ರಿಂದ ದುಃಖದ ಸಮೂಲ ಉಚ್ಚಾಟನೆಯಾಗತ್ತೋ ಅದರಂತೆ ಪಾಪದ ಮೂಲ ಯಾವುದು ಅನ್ನೋದನ್ನು ನಾವು ಚೆನ್ನಾಗಿ ಪರಿಶೀಲನೆ ಮಾಡಿ ಆಮೇಲೆ ಅದನ್ನು ಕಿತ್ತೊಗೆಬೇಕು ಬೇರೆ ಸಮೇತ ಬರೀ ಹಿಂಸಾಕೃತ್ಯಗಳಿಂದ ಪಾಪ ಸಂಜೋ ಸಂಭವಿಸುತ್ತಾ ಯುದ್ಧದಲ್ಲಿ ಅಂತ ಹೇಳಿದ್ರೆ ಇಲ್ಲ ಉದಾಹರಣೆ ಕೊಡ್ತೀನಿ ನೋಡು ನ್ಯಾಯಾಧೀಶರು ಅಥವಾ ಜಡ್ಜಸ್ ಸಾವಿರಾರು ಜನರಿಗೆ ಮರಣ ಅಥವಾ ಗರು ಶಿಕ್ಷೆಯನ್ನು ಇನ್ನಿತರ ಕಠಿಣ ಶಿಕ್ಷೆಗಳನ್ನೆಲ್ಲ ವಿಧಿಸ್ತಾನೆ ಇರ್ತಾರೆ ಪ್ರತಿನಿತ್ಯ ಮಾಧ್ಯಮದಲ್ಲಿ ನಾವು ನೋಡ್ತಾನೆ ಇರ್ತೀವಿ ಅಲ್ಲಿಯ ಕಾರಾಗೃಹದಲ್ಲಿ ಅಧಿಕಾರಿಗಳೇನಿರ್ತಾರೆ ಅದು ಅವರು ಅದನ್ನು ಕಾರ್ಯಗತಗೊಳಿಸ್ತಾರೆ ಅಂದರೆ ಎಕ್ಸಿಕ್ಯೂಷನ್ ಮಾಡ್ತಾರೆ ಈ ರೀತಿ ಮಾಡೋದರಿಂದ ಅವರೆಲ್ಲ ಪಾಪಿಗಳಾಗ್ತಾರೇನು ಇಲ್ಲ ನಾವು ನಮ್ಮ ಸ್ವಾರ್ಥಕ್ಕಾಗಿ ರಾಗದ್ವೇಷಾದಿಗಳಿಂದ ಇನ್ನೊಬ್ಬರಿಗೆ ಹಿಂಸೆ ಮಾಡಿದ್ರೆ ಪಾಪ ಅಂತ ಕರೆಸ್ಕೊಳತ್ತೆ ಹಾಗೆ ಮಾಡಿದಾಗ ಪಾಪ ಬರುತ್ತೆ ಇದು ಧರ್ಮಯುದ್ಧ ಇಂತಹ ರಾಗದ್ವೇಷಾದಿಗಳು ಕಿಚ್ಚಿತ್ತು ಇಲ್ಲದೇ ಇರುವಂತಹ ಶಾಸ್ತ್ರ ವಿಹಿತವಾಗಿರುವಂಥ ಸಕಲ ಲೋಕಕ್ಕೆ ಹಿತಕರವಾಗಿರುವಂತಹ ಕರ್ತವ್ಯ ಅನ್ನೋ ಭಾವನೆಯಿಂದ ಅನಾಸಕ್ತಿಯಿಂದ ಕರ್ಮಗಳನ್ನು ಮಾಡಿದಾಗ ಮಧ್ಯದಲ್ಲಿ ಹಿಂಸೆಯ ಘಟನೆಗಳು ನಡೆದರೂ ಕೂಡ ಪಾಪ ಅನ್ನೋದು ಅಂಟೋದಿಲ್ಲ ಆ ಕರ್ಮ ಅಥವಾ ಅಹಿಂಸೆ ಪಾಪ ಅಂತ ಪರಿಗಣನೆಗೆ ಬರೋದಿಲ್ಲ ಉದಾಹರಣೆಗೆ ಹೇಳ್ತೀನಿ ನೋಡು ಇಡೀ ಜಗತ್ತನ್ನೇ ಸಂಹಾರ ಮಾಡುವಂಥ ಭಗವಂತನಿಗೆ ಪಾಪ ಬರುತ್ತಾ ಇಲ್ಲ ಪ್ರಳಯಕಾಲದಲ್ಲಿ ಪರಮಾತ್ಮ ಸರ್ವ ಸರ್ವಸಂಹಾರ ಮಾಡಿ ಎಲ್ಲರನ್ನೂ ಕೂಡ ತನ್ನ ಉದರದಲ್ಲಿ ಇಟ್ಕೋತಾನೆ ಸ್ವಾಪಂ ಪ್ರಾಪಯತಿ ಶ್ರಮ ಅಪಹೃತೆಯೇ ಕಲ್ಪಾವಸಾನೇ ಚಯ ವಿಷ್ಣು ತತ್ವ ವಿನಿರ್ಣಯ ಟೀಕಾದಲ್ಲಿ ಟೀಕಾಕೃತ್ವಾದರೂ ತೋರಿಸ್ತಾರೆ ಅದು ಕಾರುಣ್ಯದ ಕಾರ್ಯನೇ ಹೊರತು ಅದು ಕ್ರೌರ ಕಾರ್ಯ ಅಲ್ಲ ಆದ್ದರಿಂದ ಆ ಕರ್ಮಗಳಲ್ಲಿ ಆಸಕ್ತಿಯನ್ನು ಬಿಟ್ಟು ನಿಷ್ಕಾಮವಾಗಿ ಕರ್ತವ್ಯ ಕರ್ಮವನ್ನು ನಿರ್ವಹಣೆ ಮಾಡಲೇಬೇಕು ಇದು ಶ್ರೀಕೃಷ್ಣನ ಆದೇಶ ಉದಾಹರಣೆಗೆ ಲೋಕಲ್ ಅನಸ್ತೇಶಿಯ ಅಥವಾ ಜನರಲ್ ಅನಸ್ತೇಶಿಯ ವೇದನಾ ನಿರೋಧಕ ಇಂಜೆಕ್ಷನ್ ಅಂತ ಕರಿತೀವಿ ನೋವು ನಿವಾರಕ ಅದನ್ನು ಕೊಟ್ಟು ಆಪರೇಷನ್ ಮಾಡುವಂಥದ್ದು ಹೀಗೆ ಮಾಡಿದಾಗ ಯಾವ ಮನೋವೇದನೆಗೂ ಅವಕಾಶ ಇರೋದಿಲ್ಲ ಈ ರೀತಿಯಾಗಿ ನಿಷ್ಕಾಮಕರ್ಮದ ದಿವ್ಯ ಸಂದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾನೆ ಅದೇ ನಿಷ್ಕಾಮ ಕರ್ಮ ಅಥವಾ ಭಾಗವತ ಧರ್ಮ ಅಥವಾ ಅನಾಸಕ್ತಿ ಯೋಗದಲ್ಲಿ ಭಯಪಡುವಂತಹ ಕಾರಣನೂ ಇಲ್ಲ ನಾವು ಪರಿಶುದ್ಧ ಭಾವನೆಯಿಂದ ಕರ್ಮ ಮಾಡಿದಾಗ ಸ್ವಲ್ಪ ದೋಷ ಲೋಪದೋಷಗಳೇನಾದರೂ ಆದರೂ ಕೂಡ ಅದರಿಂದ ಪ್ರತ್ಯವಾಯ ಅದರಿಂದ ನಮಗೆ ಪಾಪ ಅಥವಾ ದೋಷ ಅನ್ನೋದು ಲೇಪ ಆಗೋದಿಲ್ಲ ಆದ್ದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಾಯ ಅನ್ನೋದಿಲ್ಲ ನಾವು ಕೃಷಿ ವ್ಯಾಪಾರ ಮೊದಲಾದವುಗಳನ್ನು ಸಂಕಲ್ಪ ಮಾಡಿ ಅದನ್ನು ಆರಂಭ ಮಾಡಿ ಅರ್ಧದಲ್ಲೇ ಕೈ ಬಿಟ್ಟರೆ ವಿಶೇಷ ನಷ್ಟ ಆಗತ್ತೆ ಆದ್ದರಿಂದ ಮತ್ತೆ ಮೇಲೆ ಏರೋದು ರಿಸ್ಟೇಟ್ ಆಗೋದು ಬಹಳ ಕಷ್ಟ ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಹೇಳ್ತೀನಿ ಕೇಳು ನಾವು ಔಷಧವನ್ನು ಪೂರ್ಣವಾಗಿ ತಗೊಳ್ಳದೆ ಕೋರ್ಸ್ ಕಂಪ್ಲೀಟ್ ಮಾಡದೇ ಇದ್ದರೆ ನಮಗೆ ಅಪಾಯ ಸಂಭವಿಸ್ಬೋದು ಇನ್ನು ವಾಮಾಚಾರದಂಥದ್ದನ್ನು ಅದನ್ನು ಪೂರೈಸಲಿ ಬಿಡಲಿ ದುಷ್ಪರಿಣಾಮ ಮಾತ್ರ ತಪ್ಪಿದ್ದಲ್ಲ ಆದರೆ ಯೋಗ ಮಾತ್ರ ಸರ್ವ ರೀತಿಯಿಂದಲೂ ಸುರಕ್ಷಿತವಾಗಿರುವಂತಹ ಮಾರ್ಗ ಅದನ್ನು ಪ್ರಾರಂಭ ಮಾಡೋದಿರಲಿ ಮಾಡಬೇಕು ಅಂತ ಇಚ್ಛೆ ಮಾಡಿದರೂ ಕೂಡ ಅದು ನಮಗೆ ಮಾರಕ ಆಗೋದಿಲ್ಲ ತಾರಕವೇ ಆಗತ್ತೆ ಅದರಿಂದ ಭಗವಂತ ವಿವರಿಸುವಂತಹ ಈ ಪವಿತ್ರ ಧರ್ಮ ಬಹಳ ನಿರುಪಾಯ ನಿರಪಾಯ ಅಂದರೆ ಯಾವುದೇ ರೀತಿಯಾಗಿಯೂ ಅಪಾಯ ಇಲ್ಲದೇ ಇರುವಂತಹ ರಾಜಮಾರ್ಗವಾಗಿದೆ ಇದನ್ನು ಯಥಾಶಕ್ತಿ ಅಲ್ಪ ಆಚರಿಸಿದ್ರು ಕೂಡ ಮಹಾಫಲವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಎಷ್ಟು ಕರ್ತವ್ಯ ಮಾಡಿದ್ದೀವಿ ಅನ್ನೋದಕ್ಕಿಂತ ಹೇಗೆ ಮಾಡಿದ್ದೀವಿ ಅನ್ನೋದು ಅತ್ಯಂತ ಮುಖ್ಯ ಉದಾಹರಣೆಗೆ ಸುಧಾಮ ಕೊಟ್ಟಿರುವಂತಹ ಅವಲಕ್ಕಿಯಷ್ಟು ಒಂದು ಹಿಡಿ ಅದಕ್ಕೆ ಎಂತಹ ಮಹಾಫಲವನ್ನು ಕೊಟ್ಟ ಭಗವಂತ ಸ್ವಲ್ಪ ಮಪ್ಯಸೆ ಧರ್ಮಸ್ಥೆ ತ್ರಾಯತೆ ಮಹತೋಭಯ ಆ ಒಂದು ಹಿಡಿ ಅವಲಕ್ಕಿಯಿಂದ ಹಿಂದೆ ಎಂತಹ ಪವಿತ್ರ ಭಾವನೆ ಇತ್ತು ಅದನ್ನು ದಾನ ಮಾಡುವ ಸಂದರ್ಭದಲ್ಲಿ ಶುದ್ಧ ಮನಸ್ಸಿನಿಂದ ಮಾಡುವಂತಹ ಅತ್ಯಲ್ಪ ಕಲಮವು ಕೂಡ ಪರಮಶ್ರೇಯಸ್ಸಿಗೆ ಕಾರಣ ಆಗತ್ತೆ ಉದಾಹರಣೆಗೆ ಕಾಗದದ ನೂರಾರು ಹಾಳೆಗಳಿಗಿಂತ ರಾಷ್ಟ್ರದ ಮುದ್ರೆ ಅಥವಾ ಲಾಂಛನ ಇರುವಂತಹ ಒಂದು ನೋಟಿಗೆ ಭಾರಿ ಬೆಲೆ ಇಲ್ಲ ಲೋಕದಲ್ಲಿ ಹಾಗೆ ಭಕ್ತಿ ಎನ್ನುವಂತಹ ಆ ದೇವಮಂತ್ರ ಇರುವಂತಹ ಇಲ್ಲಿ ಭಕ್ತಿ ಅನ್ನುವಂತಾ ದೇವಮುದ್ರೆ ಇರುವಂತಾ ಅಲ್ಪ ಕಿಳು ಕೀಳು ಕೂಡ ನೂರಾರು ಗಹನ ಕರ್ಮಗಳಿಗಿಂತ ಶ್ರೇಷ್ಠವಾದದ್ದು ಅಂತ ಶ್ರೀಕೃಷ್ಣ ಪರಮಾತ್ಮ ನಿಷ್ಕಾಮಕರ್ಮದ ಮಹತ್ವವನ್ನು ವರ್ಣನೆ ಮಾಡ್ತಾನೆ ಅದನ್ನು ಮುಂದೆ ವಿಸ್ತಾರವಾಗಿ ವರ್ಣಿಸ್ತಾ ಹೋಗ್ತಾನೆ ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯತ್ ಈ ಭಗವದ್ಗೀತೆಯಲ್ಲಿ ಪರಮಾತ್ಮನ ಜ್ಞಾನಕ್ಕೆ ಸಾಧನವಾಗಿರುವಂತಹ ನಿಷ್ಕಾಮ ಕರ್ಮವನ್ನು ತಿಳಿಸಿದ್ದಾರೆ ಈ ನಿಷ್ಕಾಮ ಕರ್ಮಾನುಷ್ಠಾನವು ಜೀವನ ಜ್ಞಾನಕ್ಕೆ ಕಾರಣ ಅಲ್ಲ ಹೀಗಿರಬೇಕಾದರೆ ಇದುವರೆಗೆ ತಿಳಿಸಿರುವಂತಹ ಜೀವ ಪರಮಾತ್ಮ ಇವರ ಪ್ರಕರಣಕ್ಕೂ ಗೀತಾ ಮುಂದಿನ ಭಾಗಕ್ಕೂ ಸಂಬಂಧ ಹೇಗೆ ಸಾಧ್ಯ ಸಾಧನ ರೂಪವಾಗಿರ್ತಕ್ಕಂಥ ಸಂಗತಿಯನ್ನು ಹೇಗೆ ಹೇಳಬೇಕು ಆದರೆ ನಿಷ್ಕಾಮಕರ್ಮದಿಂದ ಇದುವರೆಗೆ ನಿರೂಪಣೆ ಮಾಡಿರ್ತಕ್ಕಂಥ ಜೀವಜ್ಞಾನ ಸಾಧ್ಯ ಅಲ್ಲ ಆದ್ದರಿಂದ ಇದುವರೆಗೆ ಹೇಳಿರುವಂಥ ವಿಷಯಕ್ಕೆ ಮುಂದಿನ ಭಾಗದ ಜೊತೆಗೆ ಸಾಧ್ಯ ಸಾಧನ ರೂಪವಾಗಿರ್ತಕ್ಕಂಥ ಸಂಬಂಧ ರಿಲೇಟಿವಿಟಿ ಹೇಗೆ ಪ್ರಶ್ನೆ ಬಂದರೆ ಈ ಆಕ್ಷೇಪ ಸರಿಯಲ್ಲ ಆಶ್ಚರ್ಯವತ್ ಎರಡನೇ ಅಧ್ಯಾಯದ ಮೂವತ್ತೊಂಬತ್ತನೇ ಶ್ಲೋಕ ಶುತ್ವಾಪ್ಯೇನೂ ವೇದನ ಚೈವ ಕಶ್ಚಿತ್ ಜೀವಾತ್ಮನ ಬಗ್ಗೆ ತಿಳಿಸಿದರು ಕೇಳಿದ್ರು ಅವನನ್ನ ಪರಮಾತ್ಮರ ಪ್ರತಿಬಿಂಬ ಅಂತ ಯಾರೂ ಕೂಡ ತಿಳ್ಕೊಳ್ಳೋದಿಲ್ಲ ಹಾಗಾದರೆ ಜೀವ ಪರಮಾತ್ಮರ ಪ್ರತಿಬಿಂಬ ಅನ್ನೋ ಜ್ಞಾನ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಒಂದು ಜಿಜ್ಞಾಸೆ ಅದಕ್ಕೆ ಸಮಾಧಾನವನ್ನು ಹೇಳ್ತಾರೆ ಪರಮಾತ್ಮನನ್ನು ನಿಷ್ಕಾಮಕರ್ಮ ಅನುಷ್ಠಾನಗಳಿಂದ ಆರಾಧನೆ ಮಾಡಿದ್ರೆ ಅದರಿಂದ ಪರಮಾತ್ಮ ಸಂತುಷ್ಟನಾಗ್ತಾನೆ ಅವನ ಅನುಗ್ರಹದಿಂದ ಆ ಪರಮಾತ್ಮನ ವಿಚಾರ ಆಗಿರ್ತಕ್ಕಂತಹ ತತ್ವಜ್ಞಾನ ಅನ್ನೋದು ಪ್ರಾಪ್ತಿಯಾಗತ್ತೆ ಆಗ ಜೀವನ ಜ್ಞಾನ ಅನ್ನೋದು ಉಂಟಾಗತ್ತೆ ಹೀಗೆ ಜೀವಾತ್ಮನ ತತ್ವಜ್ಞಾನಕ್ಕಾಗಿ ಪರಮಾತ್ಮನೂ ಕೂಡ ಪ್ರಕೃತ ಇಲ್ಲಿ ಪ್ರಸ್ತುತನಾದ ವಿಷಯನಾಗಿದ್ದಾನೆ ಆದ್ದರಿಂದನೇ ತಸ್ಮಾದೇವಂ ವಿದಿತ್ಯೇನಂ ನಾನು ಶೋಚಿತ ಅರ್ಹಸಿ ಇಲ್ಲಿ ಪರಮಾತ್ಮ ಸ್ವತಂತ್ರನಾಗಿದ್ದಾನೆ ಅವನೊಬ್ಬನೇ ಸ್ವತಂತ್ರ ಎಲ್ಲ ಕಾಲದಲ್ಲೂ ಭೂತ ಸರ್ವ ಸರ್ವಕಾಲದಲ್ಲೂ ಕೂಡ ಸರ್ವತಂತ್ರ ಸ್ವತಂತ್ರ ಪರಮಾತ್ಮ ಒಬ್ಬನೇ ಅನ್ನೋ ಜ್ಞಾನವು ಸಕಲ ಪುರುಷಾರ್ಥಗಳಿಗೂ ಕಾರಣ ಅಂತ ಇಲ್ಲಿ ತಿಳಿಸ್ತಾರೆ ಹೀಗೆ ಜೀವಜ್ಞಾನದ ಜೊತೆಗೆ ಪರಮಾತ್ಮನ ಜ್ಞಾನವು ಕೂಡ ಪ್ರಸ್ತುತವಾಗಿರೋದು ಅಂದರೆ ಇರ್ರಿಲೆವೆಂಟ್ ಅಂತ ಅಲ್ಲ ಈ ಕಾರಣದಿಂದ ಪರಮಾತ್ಮನ ಜ್ಞಾನ ಸಾಧನೆಯ ಬಗ್ಗೆಯೂ ಕೂಡ ಜಿಜ್ಞಾಸೆ ಅನ್ನೋದು ಇಲ್ಲಿ ಗೀತೆಯಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಮುಂದೆ ಹೇಳುವಂತಹ ನಿಷ್ಕಾಮ ಕರ್ಮಾನುಷ್ಠಾನವೂ ಕೂಡ ಪರಮಾತ್ಮನ ತತ್ವಜ್ಞಾನಕ್ಕೂ ಆ ಮೂಲಕ ಜೀವನ ತತ್ವಜ್ಞಾನಕ್ಕೂ ಕಾರಣ ಆಗಿದೆ ಹೀಗಾಗಿ ಇಲ್ಲಿ ತನಕ ಹೇಳಿರುವಂಥ ವಿಷಯಕ್ಕೂ ಮುಂದೆ ಹೇಳುವಂತಹ ವಿಷಯಕ್ಕೂ ಸಾಧ್ಯ ಸಾಧನರೂಪವಾಗಿರ್ತಕ್ಕಂಥ ಸಂಗತಿ ಅಥವಾ ಸಂಬಂಧ ಅನ್ನೋದಿದೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಜ್ಞಾನೋಪಾಯವನ್ನು ಹೇಳ್ತೀನಿ ಅಂತ ಈ ರೀತಿಯಾಗಿ ಪ್ರತಿಜ್ಞೆಯನ್ನು ಮಾಡಿಯಾನೆ ಅದರಂತೆ ಜೀವನ ಬಗ್ಗೆ ಹೇಳ್ತೀನಿ ಅಂತ ಪ್ರತಿಜ್ಞೆಯನ್ನು ಮಾಡಿಲ್ಲ ಮುಂದೆ ಜ್ಞಾನೋಪಾಯವನ್ನು ಆರು ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಕೃಷ್ಣ ಉಪದೇಶವನ್ನು ಮಾಡ್ತಾನೆ ಇದರಿಂದ ಶ್ರೋತೃಗಳಿಗೆ ಎಲ್ಲಿವರೆಗೆ ಯಾವ ವಿಷಯಗಳನ್ನು ಹೇಳಲಾಗಿದೆ ಅನ್ನೋ ಕುತೂಹಲ ಉಂಟಾಗ್ತಾ ಇದೆ ಅದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಮಾತ್ರ ಜ್ಞಾನೋಪಾಯವನ್ನು ಹೇಳುತ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿಯಾನೆ ಅಲ್ಪ ನಿಷ್ಕಾಮಕರಮವು ಕೂಡ ಮಹಾದುಃಖ ಪರಿಹಾರಕ ಅನ್ನೋ ವಿಚಾರವನ್ನು ತಿಳಿಸ್ತಾರೆ ನಲವತ್ತನೇ ಶ್ಲೋಕದಲ್ಲಿ ಸ್ನೇಹ ಅಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನಿದ್ಯತೆ ಸ್ವಲ್ಪಮ್ಯಸ ಧರ್ಮಸ ತ್ರಾಯತೆ ಮಹತೋಭಯ ಈ ಮುಂದೆ ತಿಳಿಸುವಂತಹ ಜ್ಞಾನ ಸಾಧನದ ಉಪಾಯ ಅನ್ನಿಸಿರುವಂತಹ ನಿಷ್ಕಾಮಕರ್ಮವನ್ನು ಪ್ರಾರಂಭ ಮಾಡಿದರೂ ಸಾಕು ಅದು ಎಂದೂ ಕೂಡ ವ್ಯರ್ಥ ಆಗೋದಿಲ್ಲ ಅದು ನಿಷ್ಫಲ ಆಗೋದೇ ಇಲ್ಲ ಅದರ ಬದಲಿಗೆ ಸಾರ್ಥಕ ಆಗತ್ತೆ ಈ ನಿಷ್ಕಾಮಕರ್ಮ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ವಿಘ್ನ ಬಂದು ಅದನ್ನ ಬಿಟ್ಟರೂ ಕೂಡ ಅಥವಾ ಅದಕ್ಕಾಗಿ ಇತರ ದೇವತಾ ಆರಾಧನೆಗಳನ್ನು ಬಿಟ್ಟರೂ ಪಾಪ ಅನ್ನೋದೇನೂ ಬರೋದಿಲ್ಲ ಅಷ್ಟೇ ಅಲ್ಲ ಈ ನಿಷ್ಕಾಮ ಕರ್ಮವನ್ನು ಅಲ್ಪ ಸ್ವಲ್ಪ ಮಾಡಿದ್ರೂ ಸಾಕು ಅದರಿಂದ ಮಹಾ ದುಃಖ ಅನ್ನೋದು ಪರಿಹಾರ ಆಗತ್ತೆ ಹಿಂದೆ ಹೇಳಿದಂಗೆ ಸಾಧನಾ ಅನುಷ್ಠಾನದಿಂದ ಕರ್ಮ ಬಂಧ ಅನ್ನೋದು ನಾಶ ಆಗತ್ತೆ ಅಷ್ಟೇ ಅಲ್ಲದೆ ಯೋಗ ಅನ್ನೋ ಹೆಸರಿನಿಂದ ಕರೆಯಲ್ಪಡುವಂತಹ ಜ್ಞಾನ ಸಾಧನವಾಗಿರ್ತಕ್ಕಂಥ ನಿಷ್ಕಾಮವಾಗಿ ಆಚರಣೆ ಮಾಡಿರುವಂತಹ ವಿಷ್ಣುವಿನ ಆರಾಧನಾ ರೂಪವಾದ ಕರ್ಮದಲ್ಲಿ ಅಭಿಕ್ರಮಸ್ಯ ಪ್ರಾರಂಭಕ್ಕೂ ನಾಶ ಇಲ್ಲ ಕರ್ಮವನ್ನ ಆರಂಭ ಮಾಡಿ ಮಧ್ಯದಲ್ಲೇ ಬಿಟ್ಟರೂ ಕೂಡ ಅದು ವ್ಯರ್ಥ ಅಥವಾ ನಿಷ್ಫಲ ಅನ್ನೋಂಥ ಆಗೋದಿಲ್ಲ ಮಾಡಿದ್ದಕ್ಕೆ ಫಲ ಇದ್ದೇ ಇರುತ್ತೆ ಪ್ರಾರಂಭ ಮಾತ್ರ ಮಿಚ್ಚಾವ ವಿಷ್ಣು ಧರ್ಮ ಈ ಪ್ರಮಾಣ ತಿಳಿಸುವಂತೆ ವೈಷ್ಣವ ಧರ್ಮವನ್ನು ಮಾಡಿದರೂ ಅಥವಾ ಮಾಡ್ತೀನಿ ಸಂಕಲ್ಪ ಮಾಡಿದ್ರೂ ಕೂಡ ಅದು ನಿಷ್ಫಲ ಆಗೋದಿಲ್ಲ ಪ್ರಾರಂಭ ಮಾಡಿರುವಂಥ ಕರ್ಮವನ್ನು ಅರ್ಧಕ್ಕೆ ನಿಲ್ಲಿಸಿದ್ರು ಅಂತಹ ಕರ್ಮವನ್ನು ಮಾಡ್ತಿರುವಾಗ ಇತರ ದೇವತಾ ಉದ್ದೇಶದ ಕರ್ಮವನ್ನು ಬಿಟ್ಟರೂ ಅದರಿಂದ ಕಿಂಚಿತ್ತು ಪಾಪ ಅನ್ನೋದು ಬರೋದಿಲ್ಲ ಮಹತೋಭಯ ದೊಡ್ಡ ಸಂಸಾರ ಅನ್ನೋ ಭಯದಿಂದನೇ ತ್ರಾಯತೆ ರಕ್ಷಣೆ ಮಾಡ್ತಾ ಇದೆ ಆದ್ದರಿಂದ ಈ ಕಾರಣಕ್ಕಾಗಿ ವೈಷ್ಣವ ಅಂದರೆ ವಿಷ್ಣು ಸಂಬಂಧಿ ನಿಷ್ಕಾಮ ಕರ್ಮದಲ್ಲಿ ಶ್ರದ್ಧೆಯನ್ನು ಹೊಂದು ಅಂತ ತಾತ್ಪರ್ಯ ಜ್ಞಾನಕ್ಕೆ ಸಾಧನೆ ಯಾವುದು ಅನ್ನೋ ವಿಚಾರದಲ್ಲಿ ಪರಸ್ಪರ ಒಬ್ಬೊಬ್ಬರು ಒಂದೊಂದು ವಿಚಾರವನ್ನು ವಿರುದ್ಧವಾಗಿರ್ತಕ್ಕಂಥದ್ದನ್ನೇ ತಿಳಿಸ್ತಾರೆ ಹೀಗಿರುವಾಗ ಕೃಷ್ಣ ನೀನು ಜ್ಞಾನ ಸಾಧನದ ವಿಚಾರವನ್ನ ಕುರಿತು ಹೇಳಿದ ಮಾತಿನಲ್ಲೇ ದೃಢವಾದ ವಿಶ್ವಾಸವನ್ನು ಹೇಗೆ ಹೊಂದುವುದು ಅಂತ ಅರ್ಜುನ ಪ್ರಶ್ನೆಯನ್ನು ಮಾಡಿದರೆ ಅದಕ್ಕೆ ಉತ್ತರ ರೂಪವಾಗಿ ನಲವತ್ತೊಂದನೇ ಪದ್ಯದಲ್ಲಿ ಹೇಳ್ತಾರೆ ವ್ಯವಸಾಯಾತ್ಮಿಕ ಬುದ್ಧಿ ರೇಖೆ ಹ ಕುರುನಂದನ ಬುದ್ಧಯೋ ಅವ್ಯವಸಾಯಿನಾಂ ಆದ್ದರಿಂದ ಆ ಜ್ಞಾನ ಸಾಧನ ವಿಚಾರದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅರ್ಥ ಮಾಡ್ತಾ ಇರೋದ್ರಿಂದ ಯಾವುದನ್ನು ನಾವು ಆಯ್ಕೆ ಮಾಡ್ಕೋಬೇಕು ಯಾವ ರೀತಿಯಾಗಿ ಯಾವ ದಾರಿಯಲ್ಲಿ ನಾವು ಹೋದರೆ ಗುರಿಯನ್ನು ತಲುಪ್ತೀವಿ ಅಂತ ಅರ್ಜುನನ ಮಾತಿಗೆ ಏನು ಉತ್ತರ ಕೊಡ್ತಾನೆ ಅನ್ನೋದನ್ನು ನಾಳೆ ದಿನ ಸೇರಿದಾಗ ನೋಡೋಣ ಅಂತ ಶ್ರೀಕೃಷ್ಣ ಅರ್ಭಿಸ್ತೀನಿ